ಮೈಸೂರಿನ ಮೂವರು ವೈಣಿಕರು ವೀಣೆ ಸಾಂಬಯ್ಯನವರು ವೀಣೆ ಸಾಂಬಯ್ಯನವರು ಮಹಾಪ್ರವೀಣರಾಗಿದ್ದದ್ದು ಮಾತ್ರವಲ್ಲದೆ ಆಚಾರಶೀಲರು ನೇಮಿಷ್ಠರೂ ಆಗಿದ್ದರು ಅವರಿಗೆ ಜ್ಯೋತಿಷ್ಯವು ವೈದ್ಯವೂ ತಿಳಿದಿದ್ದವು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅವರಲ್ಲಿ ತುಂಬಾ ವಿಶ್ವಾಸ ಮತ್ತು ಗೌರವ ತಮ್ಮ ಅಪ್ತಾಲೋಚನೆಗಳನ್ನು ಸಾಂಬಯ್ಯನವರಲ್ಲಿ ಹೇಳಿಕೊಂಡು ಸಲಹೆ ಕೇಳುತ್ತಿದ್ದರು ಇದರಿಂದ ಆಸ್ಥಾನ ವಿದ್ವಾಂಸರಲ್ಲಿ ಕೆಲವರಿಗಾದರೂ ಅಸೂಯೆ ಬಂದದ್ದು ಸ್ವಾಭಾವಿಕ ತಾನೆ ಶುಕ್ರವಾರ ಶುಕ್ರವಾರವೂ ಅಂಬಾವಿಲಾಸದ ತೊಟ್ಟಿಯಲ್ಲಿ ಸಾಂಬಯ್ಯನವರ ವೀಣೆಯ ಸೇವೆ ನಡೆಯುತ್ತಿತ್ತು ಒಂದು ಶುಕ್ರವಾರ ಸಾಂಬಯ್ಯನವರ ಕೈ ಅದ್ಭುತವಾಗಿ ನಡೆಯಿತು ಮಹಾರಾಜರಿಗೆ ತುಂಬಾ ಸಂತೋಷವಾಗಿ ಅವರು ಶಾಲು ತೋಡಾಗಳನ್ನು ಸಾಂಬಯ್ಯನವರಿಗೆ ತೊಡಿಸಿದರು ಕಚೇರಿ ಮುಗಿದು ಬರಕಾಸ್ತಾದ ಮೇಲೆ ಮಹಾರಾಜರು ಮೂರು ನಾಲ್ಕು ಮಂದಿ ಆಪ್ತರ ಕಡೆ ತಿರುಗಿ ಈ ಹೊತ್ತು ಏನು ಆವೇಶ ಬಂದಿತ್ತೋ ಸಾಂಬಯ್ಯನಿಗೆ ಎಷ್ಟು ಸುಂದರ ನುಡಿಸಿದ ಇಂತಾದ್ದು ನಾನು ಕೇಳಿ ಎಷ್ಟು ವರ್ಷವಾಗಿತ್ತೋ ಎಂದರು ಸದಿಕರಲ್ಲೊಬ್ಬಾತ ಸಾಂಬಯ್ಯ ಎಲ್ಲಾ ಸರಿಯೇ ಒಂದು ಚಾಳಿ ಬಿಟ್ಟು ಬಿಟ್ಟರೆ ಆದಿತ್ತು ಎಂದ ಏನದು ಸಭಾ ಮರ್ಯಾದೆಯೇ ಗೊತ್ತಿಲ್ಲವಲ್ಲ ಆತನಿಗೆ ಮಹಾ ಸನ್ನಿಧಾನದಲ್ಲಿ ಇರುವಾಗ ಮೀಸೆ ತಿರುಗುತ್ತಾನಲ್ಲ ಸಾಂಬಯ್ಯನವರು ವೀಣೆ ನುಡಿಸುವಾಗ ತಂತಿಯನ್ನು ಬೆಳ ಬೆರಳಿನಿಂದ ಮೀಗಿ ವರೇಕು ಅನುರಣನ ಬರುವಾಗ ಒಂದು ಕ್ಷಣ ಕೈಗೆ ಬಿಡುವಾಗುತ್ತಿತ್ತಷ್ಟೇ ಆ ಬಿಡುವಿನಲ್ಲಿ ಬೆರಳು ಮೀಸೆಯ ಮೇಲೆ ಹೋಗುತ್ತಿತ್ತು ಆ ಮೀಸೆ ಹುಲಸಾಗಿ ಬೆಳೆದಿದ್ದುದು ಭರ್ಜರಿಯಾಗಿತ್ತು ಅದನ್ನು ಸವರುವುದು ಅವರಿಗೆ ಬಹುಕಾಲದ ಅಭ್ಯಾಸದ ಪ್ರಭಾವ ಅದರಲ್ಲಿ ಅರ್ಥವೇನೂ ಇರಲಿಲ್ಲ ಇತರ ವಿದ್ವಾಂಸರು ಅದು ಗರ್ವವೆಂದು ಅರ್ಥ ಮಹಾರಾಜರು ಉದಾಸೀನರಾಗಿ ಮುಗುಳ್ನಗೆ ಅದೇನೋ ಒಂದು ಅಭ್ಯಾಸ ಅದನ್ನು ಗಮನ ಗಮನಿಸಿಕ ತಕ್ಕದ್ದಲ್ಲ ಎಂದರು ಕ್ಷುದ್ರ ವಿದ್ವಾಂಸರ ಪ್ರಯತ್ನ ಹೀಗೆ ವಿಫಲವಾಯಿತು ಒಂದೆರಡು ತಿಂಗಳ ನಂತರ ಮತ್ತೆ ಶುಕ್ರವಾರದ ಕಚೇರಿ ನಡೆದಾಗ ಸಂಬಯ್ಯನವರು ನವರ ಪ್ರವೀಣತೆ ಮತ್ತೊಂದು ಸಾರಿ ಸೋಗು ಆಗ ಮಹಾರಾಜರು ಸಂತೋಷಪಟ್ಟು ಮತ್ತೊಂದು ಬಾರಿ ಬಾಯಿ ತುಂಬ ಸಾಂಬಯ್ಯನವರನ್ನು ಹೊಗಳಿದರು ಈಗ ಇನ್ನೊಬ್ಬ ವಿದ್ವಾಂಸರು ಬೇರೆ ಉಪಾಯ ತೆಗೆದರು ಅವರೆಂದರು ಸಾಂಬಯ್ಯನವರ ದೈವ ಚಿತ್ತಕ್ಕೆ ವೇದ್ಯವಾದ ಸಂಗತಿ ಆತನ ಮನಸ್ಸಿನಲ್ಲಿ ಬಹುದಿನದಿಂದ ಒಂದು ಹಂಬಲಿಕೆ ಉಳಿದಿದೆ ಮಹಾರಾಜರು ಏನದು ಆತ ಬಹುಕಾಲದಿಂದ ದೇವಿಯಾಗ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದಾನೆ ಆತ ಚಾಮುಂಡೇಶ್ವರಿಯ ಅವಿಚ್ಛಿನ್ನ ಭಕ್ತ ಆಗಬಹುದಲ್ಲ ಅದಕ್ಕೇನು ಕಷ್ಟ ಬೇಕಾದ ಸಮಾನ ಸೌಕರ್ಯಗಳನ್ನು ಒದಗಿಸೋಣ ಆ ಮೂರ್ತಿ ಹೇಳುವುದಾಗುತ್ತದೆ ನೀವು ಜೋಯಿಸರನ್ನ ಕೇಳಿ ಲಗ್ನ ಗೊತ್ತು ಮಾಡಿ ಸಾಂಬಯನವರನ್ನು ಸಿದ್ಧ ಮಾಡಿಕೊಳ್ಳುವಂತೆ ಹೇಳಿ ಎಲ್ಲವೂ ಮಹಾರಾಜರ ಮಾತಿನಂತೆ ನಡೆಯಿತು ಲಗ್ನ ಗೊತ್ತಾಯಿತು ಸಾಂಬಯ್ಯನವರ ಮನೆಯ ಮುಂದೆ ಚಪ್ಪರೆ ಮಂಟಪಗಳು ಸಿದ್ಧವಾದವು ಗೊತ್ತಾದ ಕಾರ್ಯಕ್ರಮದ ಮೇರೆಗೆ ಯಾಗದ ದಿನದ ಹಿಂದಿನ ಸಂಜೆ ಸಾಂಬಯ್ಯನವರ ಮನೆಯ ಮುಂದೆ ಓಲಗ ಬೆಳಗಿತು ವೈದಿಕರು ಬಂದು ಅಂಕುರಾರ್ಪಣೆ ಮಾಡಿಸಿದರು ಪೃಥ್ವಿಗ್ನವೂ ಆಯಿತು ಸಾಂಬಯ್ಯನವರು ಅವರ ಧರ್ಮಪತ್ನಿಯು ಸಂತೋಷ ಸಂಭ್ರಮದಲ್ಲಿದ್ದರು ಯಾಗಕ್ಕೆ ಗೊತ್ತಾದ ದಿವಸ ಬೆಳಿಗ್ಗೆ ಸಾಂಬಯ್ಯನವರಿಗೂ ಅವರ ಧರ್ಮಪತ್ನಿಗೂ ಅಭ್ಯಂಜನವಾಯಿತು ಬ್ರಾಹ್ಮಣ ಸುವಾಸಿನಿಯರು ಬಂದಿದ್ದರು ಮಂಗಳ ಸ್ನಾನವಾದ ಮೇಲೆ ಸಂಬಯ್ಯನವರಿಗೆ ದೀಕ್ಷಾ ಕಾರ್ಯದ ಅಂಗವಾಗಿ ನಡೆಯಬೇಕಾಗಿದ್ದ ಕ್ಷೌರ ಕಲ್ಯಾಣ ನಡೆಯಿತು ಅನಂತರ ಅವರು ಸ್ನಾನಕ್ಕಾಗಿ ಬಚ್ಚಲ ಮನೆಗೆ ಹೋದರು ಬೆಳಿಗ್ಗೆ ಅಲ್ಲಿದ್ದ ಪರಿಚಾರಕರು ಅಲ್ಲಿರಲಿಲ್ಲ ಕೂಗಿದರು ಜವಾಬಿಲ್ಲ ಹೊರಕ್ಕೆ ಬಂದು ನಡುಮನೆಯಲ್ಲಿ ನೋಡಿದರು ಯಾರೂ ಇರಲಿಲ್ಲ ಎಲ್ಲಿ ಬಿದ್ದಿದ್ದ ಅಕ್ಕಿ ಬೇಳೆ ರಾಶಿ ಹಾಗೆಯೇ ಬಿದ್ದಿತ್ತು ಅರ್ಧಾರ್ಧ ಹೆಚ್ಚಿದ ತರಕಾರಿ ಹೆಚ್ಚುವವರಿಲ್ಲದೆ ಹಾಗೆಯೇ ಬಿದ್ದಿತ್ತು ಪಾಕಶಾಲೆಯಲ್ಲಿ ಯಾರೂ ಇರಲಿಲ್ಲ ಹೊರಗೆ ಮೇಳದವರೂ ಇರಲಿಲ್ಲ ಸಂಬಯ್ಯನವರ ಕುಟುಂಬ ಒಬ್ಬರ ಹೊರತು ಇನ್ನಾರ ಸುಳಿವು ಅಲ್ಲಿಲ್ಲ ಚಪ್ಪರ ಮಂಟಪಗಳು ಖಾಲಿಯಾಗಿ ನಿಂತಿದ್ದವು ಸಂಬಯ್ಯನವರಿಗೆ ಆಶ್ಚರ್ಯವಾಯಿತು ಏನೂ ಅರ್ಥವಾಗಲಿಲ್ಲ ಯಾರನ್ನಾದರೂ ಕೇಳೋಣವೆಂದರೆ ಅಲ್ಲಿ ತಿಳಿದವರೊಬ್ಬರೂ ಇರಲಿಲ್ಲ ಆಗ ಬೀದಿಯಲ್ಲಿ ಹೋಗುತ್ತಿದ್ದ ಗುರುತಾದವನೊಬ್ಬನನ್ನು ಕರೆದು ಸಂದರ್ಭವನ್ನು ತಿಳಿಸಿ ಅದರ ಮರ್ಮವೇನಿರಬಹುದೆಂದು ಕೇಳಿದರು ಆಗಬೇಕಾಗಿದ್ದ ಕಾರ್ಯ ಸ್ವಾಮಿ ಆದ್ದರಿಂದಲೇ ಎಲ್ಲರೂ ಹೊರಟು ಅದೇನು ಕಾರ್ಯ ನಿಮ್ಮ ಮೀಸೆ ಬೋಳಿಸಬೇಕಾಗಿದ್ದದ್ದು ಸಂಬಯ್ಯನವರಿಗೆ ತುಂಬಾ ಬಂತು ಸ್ವಾಭಾವಿಕವಾಗಿಯೇ ಅವರು ಕೋಪಿಸ್ಟರು ಇನ್ನು ನಡೆದ ಮೇಲೆ ಹೇಳಬೇಕೆ ತಮ್ಮ ವೀಡೆಯನ್ನು ಹೆಗಲ ಮೇಲಿರಿಸಿದರು ಅಹ್ ಕೈಯಲ್ಲಿ ಒಂದು ತಂಬಿಗೆ ಹೆಂಡತಿಯನ್ನು ಸದ್ಯದ ಉಪಯೋಗದ ಬಟ್ಟೆಗಳನ್ನು ಹೊತ್ತುತ್ತಾರೆಂದು ಶ್ರೀರಂಗಪಟ್ಟಣಕ್ಕೆ ನಡೆದರು ಆ ಹೊತ್ತಿನ ಸ್ನಾನ ಭೋಜನಗಳು ಅಲ್ಲಿ ಇಷ್ಟರೊಳಗಾಗಿ ವರ್ತಮಾನ ಮಹಾರಾಜರ ಕಿವಿಮುಟ್ಟಿತು ಅವರು ಕ್ಷುದ್ರ ವಿದ್ವಾಂಸರು ಮಾಡಿದ ಕುಹಕಕ್ಕಾಗಿ ತುಂಬಾ ನೊಂದುಕೊಂಡರು ಹೇಗಾದರೂ ಸಾಂಬಯನವರನ್ನು ಹಿಂದಿರುಗಿಸಿ ಕರೆತರಬೇಕೆಂದು ಆಪ್ತ ಜನರನ್ನು ಶ್ರೀರಂಗಪಟ್ಟಣಕ್ಕೆ ಕಳುಹಿಸಿದರು ಆಗ ಸಾಂಬಯನವರು ರಾಜ ವೃತ್ತಿಯರನ್ನು ಕುರಿತು ಹೇಳಿದರಂತೆ ಇನ್ನು ಮೇಲೆ ಈ ಸಾಂಬನ್ನು ವೀಣೆ ನುಡಿಸುವುದು ಆ ಸಾಂಬನ್ನು ಕೇಳುವುದಕ್ಕೋಸ್ಕರ ಯಾವ ಮನುಷ್ಯನಿಗಾಗಿಯೂ ಈ ಸಾಂಬನ್ನು ತಲೆ ತಗಿಸುವವನಲ್ಲ ಮಹಾರಾಜರಿಗೆ ನನ್ನಲ್ಲಿ ಅಭಿಮಾನ ಉಂಟು ಆದರೆ ಅವರ ಆಸ್ಥಾನ ಹಾಗಿಲ್ಲ ನಾನು ತಿರುಪತಿಗೆ ಹೊರಟಿದ್ದೇನೆ ಅಲ್ಲಿ ಮೂರು ತಿಂಗಳ ಕಾಲ ಇದ್ದು ದೇವರ ಸನ್ನಿಧಿಯಲ್ಲಿ ಪ್ರತಿದಿನವೂ ನನ್ನ ಸೇವೆ ಸಲ್ಲಿಸುತ್ತೇನೆ ಆಮೇಲೆ ಕಳಹಸ್ತಿಗೆ ಹೋಗುತ್ತೇನೆ ಈ ವೀಣೆಯನ್ನು ಕೇಳಬೇಕೆನ್ನುವರು ಅಲ್ಲಿ ದೇವರ ಸನ್ನಿಧಿಗೆ ಬರಲಿ ನಮ್ಮ ದೇಶದಲ್ಲಿ ಬಹುಮಂದಿ ಸಾರ್ವಜನಿಕ ಕಾರ್ಯ ಎಂದು ಹೊರಡುವವರ ಪಾಡು ಇಂತಹದ್ದು ಗುಡಿಗೆ ಗೋಪುರ ಕಟ್ಟೋಣವೆಂದರೆ ಎಲ್ಲರೂ ಬೇಷ್ ಎನ್ನುತ್ತಾರೆ ಪಾಠಶಾಲೆ ನಡೆಸೋಣವೆಂದರೆ ಅದು ಬಹಳ ಅವಶ್ಯ ಎನ್ನುತ್ತಾರೆ ಭುಜ ತಟ್ಟುತ್ತಾರೆ ಪ್ರೋತ್ಸಾಹ ಪ್ರೋತ್ಸಾಹ ಹೇಳುತ್ತಾರೆ ಪ್ರೋತ್ಸಾಹಿತನಾದ ಬೇಕುಫನು ಮುಂದೆ ಬಂದರೆ ಎಲ್ಲರೂ ಅವನನ್ನು ಮುಂದಕ್ಕೆ ತಳ್ಳಿ ತಮ್ಮಿಷ್ಟಕ್ಕೆ ತಾವು ಹಿಂದೆ ಸರಿದು ನಾವು ಆ ಹೊತ್ತೇ ಇದು ಹುಚ್ಚು ಪ್ರಯತ್ನ ಎಂದು ಮಾತನಾ ಮಾತಾಡಿಕೊಳ್ಳುತ್ತಾ ತಮ್ಮ ಬುದ್ಧಿವಂತಿಕೆಯನ್ನು ತಾವೇ ಮೆಚ್ಚಿಕೊಳ್ಳುತ್ತಾರೆ ವೀಣಾ ಶೇಷಣನವರು ಶೇಷಣನವರ ಸಮತಾಲೀನರ ಪೈಕಿ ಹಿರಿಯರಾಗಿದ್ದವರಲ್ಲಿ ಕೆಲವರ ಮುಖದ ಪಕ್ಕ ನೋಟಗಳು ಮೈಸೂರು ವಾಸುದೇವಾಚಾರ್ಯರ ನೆನಪಿನ ಗ್ರಂಥಗಳಲ್ಲಿ ಚಿತ್ರಿತವಾಗಿವೆ ಆ ಚಿತ್ರಗಳು ಮನೋಹರವಾಗಿ ಎಂತ ಉದಾರತೆಯ ಕಾಲ ಅದು ಎಂತ ಶಾಸ್ತ್ರ ಸ್ಪರ್ಧೆ ಮತ್ತು ಎಂತ ನಿಷ್ಕಲ್ಮಶವಾದ ಸ್ನೇಹ ಎಂಬುದನ್ನು ಮನಸ್ಸಿಗೆ ವಾಸ ಮಾಡಿಸುತ್ತದೆ ಶೇಷಣ್ಣನವರು ಆ ಸಂಪ್ರದಾಯದಲ್ಲಿ ಇದ್ದವರು ಅವರ ಮನೆಗೆ ಬಂದ ವಿದ್ವಾಂಸರು ಬರಿಗೆಯಿಂದ ಹಿಂದಿರುಗಿದ್ದಿಲ್ಲ ಕಡ ತಂದಾದರೂ ಶೇಷಣ್ಣನವರು ವಿದ್ವಾಂಸರಿಗೆ ಬಹುಮಾನ ಮಾಡಬೇಕು ಇದು ಅವರ ಪದ್ಧತಿ ಅವರ ಮನೆಯಲ್ಲಿ ಸಂಗೀತ ಕಚೇರಿ ರಾಮೋತ್ಸವ ಕಾಲದಲ್ಲಿಯೂ ಇತರ ದಿನಗಳಲ್ಲಿಯೂ ಪದೇ ಪದೇ ನಡೆಯುತ್ತಿತ್ತು ಆದರ ಗೋಡೆಗಳು ರಬ್ಬರಿನಂತೆ ಹಿಗ್ಗುವ ಹಾಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಹೋದವರಿಗೆ ಅನಿಸುತ್ತಿತ್ತು ಸ್ಕೂಲು ಕಾಲೇಜು ವಿದ್ಯಾರ್ಥಿಗಳು ಅಲ್ಲಿ ಬಿಟ್ಟಿಯಾಗಿ ರಾಜಸ್ಥಾನದ ಸಂಗೀತವನ್ನು ಕೇಳಿ ಬರುತ್ತಿದ್ದರು ವಿದ್ಯಾರ್ಥಿಗಳಲ್ಲಿ ಶೇಷಣ್ಣನವರಿಗೆ ತುಂಬಾ ಪ್ರೀತಿ ಮಹಾರಾಜ ಕಾಲೇಜಿನಲ್ಲಾಗಲಿ ಹಾಸ್ಟೆಲಿನಲ್ಲಾಗಲಿ ವಾರ್ಷಿಕೋತ್ಸವ ಗಣೇಶೋತ್ಸವಗಳು ನಡೆದಾಗ ಶೇಷಣ್ಣನವರನ್ನು ಕರೆದರೆ ಅದು ತಮ್ಮಗೊಂದು ದೊಡ್ಡ ಯೋಗವೆಂಬಂತೆ ಭಾವಿಸಿ ಬಂದು ಎರಡು ಮೂರು ಗಂಟೆಗಳ ಕಾಲ ನುಡಿಸುತ್ತಿದ್ದರು ಅವರು ಒಂದು ಸಾರಿ ಯಾವುದೋ ಸಮಾರಂಭದಲ್ಲಿ ಎಂದೂ ಕೂ ಎಂಬ ತ್ಯಾಗರಾಜರ ಕೆತನೆಯನ್ನು ಸುಮಾರು ಒಂದು ಗಂಟೆ ಕಾಲ ವಿಸ್ತಾರ ಮಾಡಿ ನುಡಿಸಿದ್ದು ಸಭಿಕರೋದಕ್ಕೆ ಪರವಶರಾಗಿ ಚಿತ್ರದ ಪ್ರತಿಮೆಗಳಂತೆ ಕುಳಿತು ಕೇಳಿದ್ದು ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಆಗ ಅಲ್ಲಿದ್ದ ಬಿಡಾರಾಮ್ ಕೃಷ್ಣಪ್ಪನವರು ಚಿಕ್ಕರಾಮರಾಯರು ಅಂದಿನ ಶಂಕರಾಭರಣವನ್ನು ತಾವು ಹಿಂದೆಂದೂ ಕೇಳಿರಲಿಲ್ಲವೆಂದು ಅದು ಇತರರಿಗೆ ಅಸಾಧ್ಯವೆಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು ಶೇಷಣ್ಣನವರು ಕಚೇರಿಗಳಿಗೆ ಹೋದ ಕಡೆಯಿಲ್ಲ ಕೃಷ್ಣಪ್ಪನವರು ಚಿಕ್ಕರಾಮರಾಯರು ಸಾಮಾನ್ಯವಾಗಿ ಜೊತೆಯಲ್ಲಿರುತ್ತಿದ್ದರು ಅವರೆಲ್ಲರೂ ಮಹಾವಿದ್ವಾಂಸರು ಅವರ ಪರಸ್ಪರ ಸ್ನೇಹವು ನಿರ್ಮತ್ಸರತೆಯು ನೋಡುವವರ ಕಣ್ಮಣಗಳಿಗೆ ನಿರ್ಮಲವಾದ ಸಂತೋಷವನ್ನು ಕೊಡುತ್ತಿದ್ದವು ಬೆಂಗಳೂರಿನ ಚಾಮರಾಜಪೇಟೆಯ ಐದನೆಯ ಬೀದಿಯ ಮೊದಲ ಮನೆ ಹಳಗೇರಿ ವ್ಯಾಸರಾಯರ ರಾಯರದು ಅವರ ಮಗ ನರಸಿಂಗರಾಯರು ಕೊಡಲು ಅಭ್ಯಾಸ ಮಾಡಿದ್ದರು ನರಸಿಂಗರಾಯರು ತಮ್ಮ ವಿನಯ ಸೌಜನ್ಯಗಳಿಂದಲೂ ವಾದ್ಯ ನೈಪುಣಿಯಿಂದಲೂ ಬಹುಮಂದಿಗೆ ಪ್ರಿಯರಾಗಿದ್ದರು ಆತನ ಮದುವೆಗೆ ಶೇಷಣ್ಣನವರು ಮೈಸೂರಿನಿಂದ ಬಂದು ಅವರ ಮನೆಯಲ್ಲಿ ಇಳಿದುಕೊಂಡಿದ್ದರು ಮದುವೆಯ ಮಾರನೆಯ ದಿನ ಸಂಜೆ ಐದು ಗಂಟೆಯ ವೇಳೆಗೆ ಅಲ್ಲಿ ಒಂದು ಮಿತ್ರಗೋಷ್ಠಿ ಸೇರಿತ್ತು ಮಧುಳಿಗೆ ನರಸಿಂಗರಾಯರು ಮನೆಯೊಳಗಿನಿಂದ ವೀಣೆಯನ್ನು ಚಪ್ಪರದೊಳಕ್ಕೆ ತಂದು ಶೇಷಣ್ಣನವರ ಮುಂದೆ ಇರಿಸಿದರು ಶೇಷಣ್ಣನವರು ಏನು ಉದ್ದೇಶ ಕೇಳಿದರು ನರಸಿಂಗರಾಯರು ಎಷ್ಟು ಮಂದಿ ಸ್ನೇಹಿತರು ಬಂದಿದ್ದಾರೆ ಕೇಳಬೇಕೆಂದು ತಾವು ವೀಣೆಯನ್ನು ನುಡಿಸಬೇಕು ಎಂದರು ಶೇಷಣ್ಣನವರು ನೀನೆ ನುಡಿಸಯ್ಯಾ ನರಸಿಂಗು ನಾನು ಬಂದಿರುವುದು ನಿನ್ನನ್ನು ನಿನ್ನ ಹೆಂಡತಿಯನ್ನು ನೋಡುವುದಕ್ಕೆ ಆಮೇಲೆ ನಿನ್ನ ಕೊಳಲನ್ನು ಕೇಳುವುದಕ್ಕೆ ಎಂದರು ವೀಣೆಯನ್ನು ಮುಟ್ಟಲಿಲ್ಲ ಮುಟ್ಟುವ ಸೂಚನೆಯನ್ನು ತೋರಿಸಲಿಲ್ಲ ನರಸಿಂಗರಾಯರು ನಿರುಪರಾಯರಾಗಿ ಕೊಳಲು ಹಿಡಿದು ಕುಳಿತರು ಶೇಷಣ್ಣನವರು ಅವರ ಪಕ್ಕದಲ್ಲಿ ಕುಳಿತು ತಾಳ ಹಾಕುತ್ತಾ ಬೇಷ್ ನಮಗೆಲ್ಲ ಇದು ವಿಸ್ಮಯವನ್ನು ಉಂಟು ಹೆಚ್ಚಾಗಿ ಗೌರವ ಬುದ್ಧಿಯನ್ನುಂಟು ಮಾಡಿತ್ತು ಅಂತ ಮಹಾಪ್ರಸಿದ್ಧರು ಆತರುಣನಿಗೆ ಪ್ರೋತ್ಸಾಹ ಕೊಡುತ್ತಿದ್ದ ರೀತಿ ಶೇಷಣ್ಣನವರ ದೊಡ್ಡತನಕ್ಕೆ ನಿದರ್ಶನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಇಪ್ಪತ್ನಾಕರಲ್ಲಿ ಮೈಸೂರಿನ ಅರಮನೆಯಲ್ಲಿ ಒಂದು ರಾತ್ರಿ ಶೇಷಣ್ಣನವರ ಕಚೇರಿ ರೈಟ್ ಆನರೇಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳ ಸಂತೋಷಕ್ಕಾಗಿ ಶೇಷಣ್ಣನವರು ವರ್ಣ ನುಡಿಸಿದ ಬಳಿಕ ನನ್ನ ಕಡೆ ತಿರುಗಿ ಯಾವ ರಾಗ ನುಡಿಸೋಣ ಎಂದು ಕೇಳಿದರು ನಾನು ಸಾವೇರಿ ಎಂದೇ ಅದು ಶ್ರೀನಿವಾಸ ಶಾಸ್ತ್ರಿಗಳಿಗೆ ತುಂಬಾ ಪ್ರಿಯವಾಗಿದ್ದ ರಾಗಗಳಲ್ಲೊಂದು ಆಲಾಪನೆ ಮಾಡಿ ಒಂದು ಕೀರ್ತನೆ ನುಡಿಸುವ ವೇಳೆಗೆ ರಾತ್ರಿ ಒಂಬತ್ತು ಮುಕ್ಕಾಲು ಗಂಟೆಯಾಗಿತ್ತು ಆಮೇಲೆ ಮತ್ತೆ ನನ್ನ ಕಡೆ ತಿರುಗಿ ಪ್ರಶ್ನೆ ಮಾಡುವಂತೆ ಮುಖಸೂಚನೆ ಮಾಡಿದರು ನಾನು ಮಾಕೇಲರ ವಿಚಾರಮು ಎಂದು ಸೂಚಿಸಿದೆ ಬಿಡಾರಂ ಕೃಷ್ಣಪ್ಪನವರು ಬಹು ಸರಿಯಾಗಿದೆ ಮಹಾಪ್ರಭುಗಳು ನಮಗೆ ಅನ್ನ ಬಟ್ಟೆ ಕೊಡುತ್ತಾರೆ ನಮಗೆ ಯಾಕೆ ಬೇರೆ ವಿಚಾರ ಬೇಕಾದದ್ದು ಹಾಡಿಕೊಂಡಿರುವುದನ್ನು ಬಿಟ್ಟು ಎಲ್ಲರೂ ನಕ್ಕರು ಆ ಆಯಿತು ಶೇಷಣ್ಣನವರು ಮತ್ತೆ ನನ್ನ ಕಡೆ ತಿರುಗಿ ನೋಡಿದರು ಆಗ ನಡೆಯಿತು ಒಂದು ಸ್ವಾರಸ್ಯದ ಪ್ರಸಂಗ ಅರಮನೆಯ ಪರವಾಗಿ ಒಬ್ಬ ದೊಡ್ಡ ಅಧಿಕಾರಸ್ಥರು ಅಲ್ಲಿದ್ದರು ಅವರು ಮಾಕೇಲರ ವಿಚಾರವು ಮುಗಿದ ಕೂಡಲೇ ತಮ್ಮ ಸ್ಥಳದಿಂದ ಎದ್ದು ಒಂದು ಪಕ್ಕದ ಕೊಠಡಿಯೊಳಕ್ಕೆ ಹೋಗಿ ಅದರ ಬಾಗಿಲಿನಲ್ಲಿ ನಿಂತು ನನಗೆ ಕೈ ಮಾಡಿದರು ನಾನು ಎದ್ದು ಅಲ್ಲಿಗೆ ಮೇಲೆ ನನ್ನನ್ನು ಕೊಠಡಿಯೊಳಗಿನಿಂದ ಇನ್ನೊಂದು ಕೊಠಡಿಗೆ ಕರೆದುಕೊಂಡು ಹೋಗಿ ಏಕಾಂತದಲ್ಲಿ ತಮಿಳು ಭಾಷೆಯಲ್ಲಿ ಹೀಗೆ ಹೇಳಿದರು ಎನ್ನಾ ಅವರು ಕೇಳುತ್ತಲೇ ಇದ್ದಾರೆ ನೀನು ಹೊಸ ಹೊಸದು ಹೇಳುತ್ತಲೇ ಇದ್ದೀ ಇದು ಯಾವಾಗ ಮುಗಿಯುವುದು ರಾತ್ರಿ ಹತ್ತಾಯಿತಲ್ಲ ನಾನು ಸಂಗೀತ ಕೇಳುವವರಿಗೆ ಹತ್ತು ಗಂಟೆ ಏನು ಹೆಚ್ಚು ಹೊತ್ತಲ್ಲ ನಮಗಿಂತ ಸಂಗೀತ ಯಾವ ಕಾಲಕ್ಕೆ ದೊರೆತಿತ್ತು ಈಗ ದೊರೆತಿದೆ ಶೇಷಣ್ಣನವರು ಮನೋಧರ್ಮದಲ್ಲಿದ್ದಾರೆ ಅವರಾಗಿ ಉತ್ಸಾಹದಿಂದ ನಿಮಗೆ ಏನು ಎಂದು ಕೇಳಿದಾಗ ಬೇಕೆನಿಸಿದ್ದನ್ನು ನನ್ನ ನಷ್ಟ ನಮಗೆ ತಾನೇ ಆ ಅಧಿಕಾರಸ್ಥರು ಹಾಗಾದರೆ ನಿನಗೆ ಒಂದು ಸಂಗತಿ ಹೇಳುತ್ತೇನೆ ಅದನ್ನು ನೀನು ಯಾರೊಡನೆಯೂ ಹೇಳಬಾರದು ಹೇಳುವುದಿಲ್ಲವೆಂದು ನನಗೆ ಭರವಸೆ ಕೊಟ್ಟರೆ ಆಮೇಲೆ ಹೇಳುತ್ತೇನೆ ಅದು ಬಹಳ ಸ್ವಾರಸ್ಯವಾದ ಸಂಗತಿ ನಾನು ಉತ್ತರ ಕ್ಷಣದಲ್ಲಿಯೇ ಕೈ ಕೈ ಹಾಕಿ ಕೊಟ್ಟೆ ಅವರು ಹೇಳಿದರು ನಾನು ಮದರಾಸಿನಲ್ಲಿ ಲಾ ಓದುತ್ತಿದ್ದಾಗ ಪಾರ್ಥಾರಥಿ ಸ್ವಾಮಿ ಸಭೆಯಲ್ಲಿ ಒಂದು ಸಂಗೀತ ಕಚೇರಿ ನಡೆಯಿತು ಅದು ಶರವಶಾಸ್ತ್ರಿಗಳೆಂಬವರಾರೋ ಇದ್ದರೆಲ್ಲ ಕೊಳಲುಡಿಸುವವರು ಅವರ ಕಚೇರಿ ಅವರು ಆಗೇ ಮಹಾಪ್ರಸಿದ್ಧರಾಗಿದ್ದರು ನನಗೆ ಮದರಾಸಿನಲ್ಲಿ ತಿಳಿದಿದ್ದ ಎಲ್ಲರೂ ಉತ್ಸಾಹ ಭರಿತರಾಗಿದ್ದರು ಶರಬಶಾಸ್ತ್ರಿಗಳ ಕಚೇರಿಗೆ ಹೋಗಬೇಕು ಎಂದು ಅವರು ಆ ನೋಡಿ ನಾನು ಒಂದು ಟಿಕೆಟ್ ತೆಗೆದುಕೊಂಡು ಅಲ್ಲಿಗೆ ಹೋದೆ ಸಭಾ ಮಂದಿರ ಕಿ ಕಿರಿಯುವಂತಿತ್ತು ನಾವು ಕೆಲ ಮಂದಿ ವಿದ್ಯಾರ್ಥಿಗಳು ಗೊತ್ತಾಗಿದ್ದ ವೇಳೆಗೆ ಅರ್ಧ ಗಂಟೆ ಮುಂಚೆಯೇ ಹೋಗಿ ಮುಂದೆ ಮುಂದಿನ ಸಾಲುಗಳಲ್ಲಿ ಕುಳಿತೆವು ಹೊತ್ತಿಗೆ ಸರಿಯಾಗಿ ಶರವಶಾಸ್ತಿಗಳು ಬಂದರು ಅವರು ಕುರುಡರಾಗಿದ್ದರಂತೆ ಆದರೂ ಅವರು ಹೊಸ್ತಿಲು ದಾಟಿದೊಡನೆಯೇ ಎಲ್ಲರೂ ಎದ್ದು ನಿಂತು ಕೈ ಮುಗಿದರು ಶಾಸ್ತಿಗಳು ವೇಣುವಾದನ ಉಪಕ್ರಮಿಸಿತು ಹದಿನೈದು ಇಪ್ಪತ್ತು ನಿಮಿಷ ಏನೇನೋ ನುಡಿಸಿದರು ನಾನು ತಾಳ್ಮೆಯಿಂದ ಕುಳಿತಿದ್ದೆ ಈ ಪಕ್ಕ ಆ ಪಕ್ಕದಲ್ಲಿದ್ದವರೆಲ್ಲ ಮೆಚ್ಚಿಕೊಂಡಂತೆ ತೋರಿತು ಆದರೆ ನನಗೆ ಏನೂ ಆಗಲಿಲ್ಲ ಶರವಶಾಸ್ತ್ರಿಗಳು ಆಮೇಲೆ ಇನ್ನೊಂದು ವಿದ್ಯೆ ತೆಗೆದರು ಒಂದು ನಿಮಿಷ ಮೇಲುಗಡೆ ಗಟ್ಟಿಯಾಗಿಯೂ ಮರು ನಿಮಿಷ ಕೆಳಗಡೆ ಮೆಲ್ಲಗು ಶಬ್ದ ಹೊರಡಿಸುತ್ತಿದ್ದಾಗ ನಾನು ಇಂಗ್ಲೀಷ್ನಲ್ಲಿ ಲೌಡರ್ ಪ್ಲೀಸ್ ಇನ್ನೂ ಗಟ್ಟಿಯಾಗಿ ಎಂದು ಕೂಗಿದೆ ಅದೇನಾಯಿತೋ ಆಗ ನೋಡಯ್ಯ ನಾಲ್ಕೈದು ಜನ ಯಾರೋ ಬಂದು ನನ್ನ ತುಟಿಗಳೆರಡನ್ನು ಅದು ಮೀ ಹಿಡಿದು ನನ್ನನ್ನು ಹೊರಕ್ಕೆ ಹೊತ್ತುಕೊಂಡು ಹೋಗಿ ಕೆಳವಿ ಹೋಗು ಎಂದು ಬೆನ್ನಿನ ಮೇಲೆ ಕುದಿದರು ಆಮೇಲೆ ಅದೇನೆಂದು ವಿಚಾರಿಸಿದೆ ಅದು ತಗ್ಗಿನ ಸ್ಥಾಯಿ ಮತ್ತೆ ಎಂಬುದಂತೆ ಅವರ ಹಣ ಎಂಬುದಂತೆ ಅದು ಬಹು ಸೊಗಸಂತೆ ಆ ಅನುಭವಕ್ಕೆ ನಾನು ಭಂಗ ಮಾಡಿದ್ದೇನೆಂದು ನನಗೆ ಆಯ್ತು ಉಂಚಾಟನೆ ಇಂಥ ಸಂಗೀತ ಪ್ರಜ್ಞೆ ನನ್ನದು ಇಂಥವನನ್ನು ನೀನು ಇಲ್ಲಿ ಕಟ್ಟಿ ಹಾಕಿ ಕುಡಿಸಬೇಕೆಂದಿದ್ದೀಯಲ್ಲ ನಾನು ಕಟ್ಟಿ ಹಾಕಿಲ್ಲ ನಿಮ್ಮ ಸಂತೋಷದಂತೆ ಆಗಬಹುದು ಅವರು ನನಗೆ ನಿದ್ರೆ ಬರುತ್ತಿದೆ ಮನೆಗೆ ದಯ ಮಾಡಿಸಬಹುದಲ್ಲ ನಾಳೆ ಮಿರ್ಜಾ ಸಾಹೇಬರಿಗೂ ಹುಜೂರರಿಗೂ ತಿಳಿದರೆ ನಾನು ಮಿರ್ಜಾ ಸಾಹೇಬರಿಗೆ ಸಂಗತಿ ಆರಕೆ ಮಾಡುತ್ತೇನೆ ಜವಾಬ್ದಾರಿ ನನ್ನದಾಗಲಿ ಯಾವ ದೂರು ಯಾರ ಮೇಲೂ ಬರುವುದಿಲ್ಲ ಅದರಂತೆ ನಡೆಯಿತು ನಾವು ಇನ್ನೂ ಒಂದು ಗಂಟೆಯ ಕಾಲ ಸುಮಾರು ಹನ್ನೊಂದು ಗಂಟೆಯವರೆಗೆ ಶೇಷಣ್ಣನವರ ಕಚೇರಿಯನ್ನು ಕೇಳಿದೆವು ಶ್ರೀನಿವಾಸ ಶಾಸ್ತ್ರಿಗಳು ಪಟ್ಟ ಆನಂದವನ್ನು ನನ್ನ ಯಾವ ಮಾತುಗಳೂ ತಿಳಿಸಲಾರವು ಬೆಂಗಳೂರಿನ ಪ್ರಸಿದ್ದ ಸಂಗೀತ ವಿದ್ವಾಂಸರು ಅನಂತ ಶಾಸ್ತ್ರಿಗಳು ಒಂದು ದಿನ ಅವರ ಮಿತ್ರರಾದ ಎನ್ ನರಸಿಂಹೂರ್ತಿಯವರನ್ನು ನನ್ನನ್ನು ಮಾರನೆಯ ದಿನ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಚಿಕ್ಕಪೇಟೆಯ ಉಡುಪಿ ಹೋಟೆಲಿನಲ್ಲಿ ಹಾಜರಿರತಕ್ಕದ್ದೆಂದು ಆಜ್ಞೆ ಮಾಡಿದರು ನಾನು ಏಕೆ ಎಂದು ಕೇಳಿದೆ ಅವರು ನಾನು ಹೇಳಿದ್ದಕ್ಕೆ ಹೇಳಿದ ಮಾತನ್ನು ಕೇಳಬೇಕು ಎಂದರು ಮಾರನೆಯ ದಿನ ಬೆಳಿಗ್ಗೆ ನರಸಿಂಹಮೂರ್ತಿಯು ನಾನು ಅಲ್ಲಿಗೆ ಹೋದಿವು. ಹೊಟ್ಟೆ ಬಿರಿಯುವಂತೆ ಉಪಹಾರವಾಯಿತು ಆಮೇಲೆ ಅನಂತ ಶಾಸ್ತ್ರಿಗಳು ನಮ್ಮನ್ನು ಮಹಡಿಯ ಮೇಲೆ ಹೋಗತಕ್ಕದ್ದೆಂದು ಹೇಳಿದರು ಅಲ್ಲಿ ಒಂದು ಸಾಮಾನ್ಯವಾದ ಕೋಣೆಯಲ್ಲಿ ಒಂದು ಸಣ್ಣ ಸಭೆ ಸೇರಿತ್ತು ವೀಣೆಯ ಗೋಪಾಲರಾಯರು ಪಿಟೀಲು ವಿದ್ವಾನ್ ತಾಯಪ್ಪನವರು ಪಿಟೀಲು ವಿದ್ವಾನ್ ಪುಟ್ಟು ವಿದ್ವಾನ್ ದಕ್ಷಿಣ ಮೂರ್ತಿ ಶಾಸಿಗಳು ಕರೂರು ಕೃಷ್ಣರಾಯರು ಇನ್ನು ನಾಲ್ಕೈದು ಮಂದಿ ಇತರರು ಅವರ ಜೊತೆಗೆ ನರಸಿಂಹ ಮೂರ್ತಿ ಮತ್ತು ನಾನು ಆಗ ವೀಣೆ ಶೇಷಣ್ಣವರು ದಯಮಾಡಿದರು ಅವರು ಕುಳಿತುಕೊಂಡೊಡನೆಯೇ ಅನಂತ ಶಾಸಿಗಳು ಕೊಠಡಿಯ ಬಾಗಿಲನ್ನು ಮುಚ್ಚಿದರು ಶೇಷಣ್ಣನವರ ವೀಣೆ ಪ್ರಾರಂಭವಾಯಿತು ಆಗ ಗಂಟೆ ಸುಮಾರು ಒಂಬತ್ತಿರಬಹುದು ಮತ್ತೆ ಬಾಗಿಲು ತೆಗೆದು ನಾವು ಹೊರಾಡಲು ಇದ್ದಾಗ ಗಂಟೆ ಒಂದಾಗಿತ್ತು ಅಂದಿನ ಕಲ್ಯಾಣಿ ಅದ್ಭುತವಾಗಿತ್ತೆಂದು ಅಲ್ಲಿದ್ದ ವಿದ್ವಾಂಸರೆಲ್ಲ ಏಕವಾಕ್ಯದಿಂದ ನುಡಿದರು ಶೇಷಣ್ಣನವರು ವೀಣೆಯ ದಂಡಿಗೆಯ ಮೇಲ್ಭಾಗವನ್ನು ಆಗಾಗ ಕೊಂಚ ಕೊಂಚ ಮೇಲಕ್ಕೆತ್ತಿ ಕಿವಿಯನ್ನು ತಂತಿಗಳ ಸಮೀಪದ ಹಿಡಿದು ಆ ಬೇಕು ಅಂದಾಗ ಬರುವುದಿಲ್ಲ ಯಾವಾಗ ಯಾವಾಗಲೋ ಬರುತ್ತದೆ ಎಂದು ಪ್ರತಿಭಾದೇವಿಯ ಆಗಮನವನ್ನು ಸ್ವಾಗತಿಸಿ ಹಿಗುತ್ತಿದ್ದರು ಅದೇ ಯೋಗ ಸಮಾಧಿ ಅದೇ ನಾದದ ದಿವ್ಯದರ್ಶನ ಸುಬ್ಬಣ್ಣನವರು ಭಕ್ಷಿ ಸುಬ್ಬಣ್ಣನವರು ಶೇಷಣ್ಣನವರಿಗೆ ಅತ್ಯಂತ ಸಮೀಪದ ಬಂಧುಗಳು ಶೇಷಣ್ಣನವರಂತೆ ಪ್ರವೀಣರು ಆದರೆ ಶೇಷಣ್ಣನವರು ಪರಸ್ಥಳ ಸಂಚಾರಕ್ಕೂ ಸವಾರಂಜನೆಗಾಗಿ ಪ್ರಯಾಸ ಪಡುವುದಕ್ಕೂ ಸಿದ್ಧರಾಗಿದ್ದಂತೆ ಸುಬ್ಬಣ್ಣನವರಿರಲಿಲ್ಲ ಸುಬಣ್ಣನವರು ಬಡವರಲ್ಲ ಆಗರ್ಭ ಶ್ರೀಮಂತರು ಭೋಗ ಪುರುಷರು ಅವರು ಒಂದು ಫಲ್ಲಾಂಗಿನ ಆಚೆ ಬರುತ್ತಿದ್ದಾಗಲೇ ಅವರ ವಸ್ತ್ರಾಲಂಕಾರಗಳು ಪುನಗು ಜವಾಜಿಗಳ ಪರಿಮಳ ಬೀಸಿ ಬರುತ್ತಿತ್ತು ಅವರ ಜೇಬಿನಲ್ಲಿ ಯಾವಾಗಲೂ ಒಂದೆರಡು ಗೇಣುದದ ಮಲ್ಲಿಗೆಯ ಸರ ಮುಪ್ಪಾಗ ಪಾಲು ಮಾತ್ರ ಅರಳಿದ್ದಾಗಿರಬೇಕು ಕಟ್ಟುವ ಮುಂಚೆ ಅದರ ಮೇಲೆ ಪನ್ನೀರು ಚಿಮುಕಿಸಿರಬೇಕು ಹೂ ನಾರನ್ನು ನೂಗಿನಲ್ಲಿ ತೀಡಿರಬೇಕು ಇದು ಅವರ ಟಿವಿ ಯಾವಾಗಲೂ ನಗುತ್ತಿರುವ ಪ್ರಣಯಸೂಚಿಯಾದ ಮುಖ ಸೊಗಸಾದ ಸರಿಗೆಯ ರುಮಾಲು ಸೊಗಸಾದ ಶಲ್ಯ ರತ್ನ ಖಚಿತವಾದ ನಷ್ಟದ ಡಬ್ಬಿ ಅವರು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಯ ವೇಳೆಗೆ ಗೆದ್ದು ನಂಜನಗೂಡು ರಸ್ತೆಯಲ್ಲಿ ಹೊರಟು ಎದುರಿಗೆ ಬರುತ್ತಿದ್ದ ವಿಳೆಯದೆ ಬುಟ್ಟಿಯವರನ್ನು ನಿಲ್ಲಿಸುವವ ನಿಲ್ಲಿಸುವರು ಆ ಬುಟ್ಟಿಗಳಲ್ಲಿದ್ದ ಚಿಗುರಾದ ಎಲೆ ಎಲೆಯನ್ನು ಅಜಮಾಯಿಸಿ ಮಾಡಿ ಗಂಟೆ ಗಂಡೆಲೆಗಳನ್ನು ಬೆರೆಯಿಕೊಳ್ಳುವರು ಎಲೆಗಳಲ್ಲಿ ಗಂಡೆಲೆ ಯಾವುದು ಹಿನ್ನೆಲೆ ಯಾವುದು ಎಂಬುದರ ನಿಶ್ಚಯ ತಿಳಿದದ್ದಲ್ಲ ತಿಳಿದದಲ್ಲ ಸುಬ್ಬಣ್ಣನವರು ಹೇಗೋ ಆ ಮರ್ಮವನ್ನು ತಿಳಿದು ನೂರು ನೂರಿಪ್ಪತ್ತು ಎಲೆಗಳನ್ನು ತೆರೆ ತೆಗೆದಿರಿಸಿಕೊಂಡು ಅಷ್ಟಕ್ಕೆ ಮೂರು ರೂಪಾಯಿಯನ್ನೋ ನಾಲ್ಕು ರೂಪಾಯಿಯನ್ನೋ ಅವರು ಕೇಳಿದಷ್ಟುಕೊಡುತ್ತಿದ್ದರು ಬೆಳಿಗ್ಗೆ ಹತ್ತರು ಬಳಿದುಕೊಂಡು ಸಾವಕಾಶವಾಗಿ ಸ್ನಾನ ಅನಂತರ ಲಘುವಾಗಿ ಉಪಹಾರ ಆಮೇಲೆ ಪಾಠ ಈ ಪಾಠಕಾಲದಲ್ಲಂತೂ ಸುಬ್ಬಣ್ಣನವರು ಮಹಾತಪಸ್ವಿ ಅವರು ಹೇಳಿಕೊಡುತ್ತಿದ್ದು ಸಾಮಾನ್ಯವಾಗಿ ಒಂದು ಅಥವಾ ಒಂದು ಕೃತಿಯನ್ನು ಅದನ್ನು ಎರಡು ಗಂಟೆಗಳ ಕಾಲ ತಾವು ವೀಣೆಯಲ್ಲಿ ದುಡಿಸಿ ಶಿಷ್ಯರಿಗೆ ಅಭ್ಯಾಸ ಮಾಡಿಸುತ್ತಿದ್ದರು ಆಗ ಮಾತ್ರ ನಿರ್ದಾಕ್ಷಿಣ್ಯ ಕಡಾಖಂಡಿತ ಒಂದು ರವೆಯಷ್ಟು ತಪ್ಪನ್ನು ಬಹು ಪರಿಷ್ಕಾರವಾದ ಪಾಠ ಅದು ಸಾಮಾನ್ಯವಾಗಿ ಹನ್ನೊಂದು ಹನ್ನೊಂದೂವರೆ ಗಂಟೆ ಸುಮಾರಿಗೆ ಮುಗಿಯುವುದು ಆಮೇಲೆ ಭೋಜನ ಮೃಷ್ಟಾನ ಭೋಜನ ಅತಿಥಿ ಮಿತ್ರರೊಡನೆ ಸಹಪಂಕ್ತಿ ಭೋಜನ ಅನಂತರ ತಾಂಬೂಲ ಇತ್ಯಾದಿ ಸಂಜೆಯ ಕಚೇರಿಗೆ ಬರಬೇಕು ರೂ ಕರೆದರೆ ಬಹುಮಟ್ಟಿಗೆ ಅಷ್ಟು ಹೊತ್ತಿನಲ್ಲಿ ಹೇಗಪ್ಪ ಎನ್ನುವರು ತೀರಾ ಅಪರೂಪವಾಗಿ ಬಂದಾಗ ಸಂಜೆ ಕಚೇರಿಗೆ ಒಪ್ಪುವರು ಅವರ ಇಂಥ ಒಂದು ಕಚೇರಿಯಲ್ಲಿ ಕನಿಕರ ಮುಂಚಿಕರಾದ ಗರುಡಗಮನವಾದ ಈ ಪಂಚಮ ರಾಗದ ಕೀರ್ತನೆಯನ್ನು ಕೇಳಿದ ಯೋಗ ನನ್ನದು ಅಂತ ರಾಗವಿನ್ಯಾಸ ನಭೂತೋ ನ ಭವಿಷ್ಯತಿ ಸುಬ್ಬಣ್ಣನವರ ಔದಾರ್ಯವು ವೆಚ್ಚ ಮಾಡಿಸಿದ್ದನ್ನು ಉಳಿಸಿಕೊಂಡಿದ್ದರೆ ಅದೊಂದು ಜಹಗೀರಿಯಾಗಿ ಯಾಗುತ್ತಿತ್ತು